ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಫನಿತು ಪೇಳುಲೆ ಪರಮ ಭಗವದ್ಭಕ್ತನಿದಾದರದಿ ಕೇಳುವುದು ಆದರದಿ ಕೇಳುವುದು ಧನುಜ ರಕ್ಕಸರೆಲ್ಲರಿವನುಳು ಮುನಿದು ಮಾಡುವುದೇನು ಉಳುವುಕಲ ಒನಕೆಗಳು ಧಾನ್ಯಗಳ ಹಣಿ ಸಂಹರಿಪ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ರಲ್ಲ ಈಗ ನಮಗೊಂದು ಸಂಶಯ ಬರ್ತಾ ಇದೆ ಪರಮಾತ್ಮನಿಗೆ ದೈತ್ಯರನ್ನು ಕಂಡ್ರೆ ಆಗಲ್ಲ ಆದ್ದರಿಂದ ಅವನನ್ನು ಸಂಹಾರ ಮಾಡ್ತಾನೆ ರಾಜಸಾರ ಆಗಿರ್ತಕ್ಕಂಥವ್ರು ಕಂಡ್ರೆ ಅಷ್ಟಕ್ಕಷ್ಟೇ ಔದಾಸೀನ್ಯ ಅದರಿಂದ ಅವರಿಗೆ ಜನನಮೂರಣ ರೂಪವಾಗಿರ್ತಕ್ಕಂಥ ಸಂಸಾರಕ್ಕೆ ಹಾಕ್ತಾನೆ ಸಾತ್ವಿಕರನ ಕಂಡ್ರೆ ಪ್ರೀತಿ ಅದರಿಂದ ಅವ್ರಿಗೆ ಮೋಕ್ಷ ಕೊಡ್ತಾನೆ ಅದರಿಂದ ಪರಮಾತ್ಮನಿಗೆ ವೈಷಮ್ಯ ಏರ್ಗುಣ್ಯ ದೋಷ ಅಂತ ಪ್ರಶ್ನೆ ಬಂದರೆ ಪರಮಾತ್ಮ ಸದಾ ಕಾಲ ದೋಷ ದೂರ ಕೂಡ ಪರಿಪೂರ್ಣ ಅವನು ಈ ಪದ್ಯದಲ್ಲಿ ಸಂದೇಹವನ್ನು ಪರಿಹಾರ ಮಾಡಿ ಅವರ ಗುಣಪರಿಪೂರ್ಣತ್ವ ದೋಷ ಬಿದೂರತ್ವವನ್ನು ತಿಳಿಸ್ತಾರೆ ದೇವ ಮಾನವ ದಾನವರಿ ಎಂದೀ ವಿಧದ ಲಾವಾಗಲಿಪ್ಪರು ಮೂವರೊಳಗಿವಗಿಲ್ಲ ಸ್ನೇಹೋದಾಸೀನ ದ್ವೇಷ ಜೀವರಧಿಕಾರ ಅನುಸಾರದಲ್ಲಿ ಇವ ಸುಖ ಸಂಸಾರ ದೇವ ಮಾನವ ದಾನವ ಈ ರೀತಿಯಾಗಿ ಮೂರು ಚೇತನರು ಅನಾದಿ ಕಾಲದಿಂದನೂ ಇರತಕ್ಕಂಥದ್ದು ಪರಮಾತ್ಮನಿಗೆ ಸಾತ್ವಿಕರಲ್ಲಿ ಅಥವಾ ದೇವತೆಗಳಲ್ಲಿ ಸ್ನೇಹ ಆಗಲಿ ಮಾನವರಲ್ಲಿ ಉದಾಸೀನ್ಯ ಆಗಲಿ ದೈತ್ಯರಲ್ಲಿ ದ್ವೇಷವಾಗಲಿ ಸರ್ವತಾ ಇಲ್ಲ ಜೀವನ ಸ್ವರೂಪಯೋಗ್ಯತೆಯಂತೆ ಅವರಿಗೆ ಸುಖ ಸುಖ ದುಃಖ ಮಿಶ್ರಣ ದುಃಖ ಇದನ್ನು ಕೊಡ್ತಾನೆ ತಾ ಉಣದಲ್ಲಿ ಅವರವರಿಗೆ ಉಣಿಸ್ತಾನೆ ಯಾಕೆಂದರೆ ಕರ್ಮ ಪರಮಾತ್ಮ ಯಾವತ್ತೂ ಊಟ ಮಾಡುವುದಿಲ್ಲ ಅದಕ್ಕೆ ಅವನನ್ನು ನಿರ್ಗತಾಶನನು ಆಶನ ಅಂದರೆ ಊಟ ನಿರ್ಗತಾಶನ ಅಂದರೆ ಊಟ ಮಾಡದೇ ಇರತಕ್ಕಂಥವನು ಭಗವಂತ ದೇವ ಮಾನವ ದಾನವರು ಅಂತ ಮುಕ್ತಿಯೋಗ್ಯರ ಜೀವರನ್ನು ಹೇಳಬೇಕಾದ್ರೆ ದೇವ ಋಷಿ ಪಿತೃ ಪ ನರ ಅಂಥೇಳಿ ಐದು ರೀತಿಯಾಗಿ ಹೇಳ್ತಕ್ಕಂಥದ್ದು ದೇವ ಅಂದರೆ ದೇವತೆಗಳು ಋಷಿ ಅಂದರೆ ಋಷಿಗಳು ಪಿತೃ ಅಂದರೆ ಪಿತೃದೇವತೆಗಳು ಪ ಅಂದರೆ ಚಕ್ರವರ್ತಿಗಳು ನರ ಅಂತ ಹೇಳಿದರೆ ಮನುಷ್ಯರು ಅಥವಾ ಮನುಷ್ಯೋತ್ತಮರು ಅಂತ ಹೀಗೆ ಸಾತ್ವಿಕ ಚೇತನರ ವರ್ಗ ಅನ್ನೋದು ದೇವ ಶಬ್ದದಿಂದ ಈ ಐದೂ ವರ್ಗವನ್ನು ತಗೋಬೇಕು ದೇವ ಋಷಿ ಪಿತೃ ಪ ನರ ಇನ್ನು ಮಾನವರು ಅಂತ ತಗೊಂಡಾಗ ಅವರಲ್ಲಿ ಮೂರು ವರ್ಗ ಸ್ವರ್ಗ ಪ್ರಚುರರು ಭೂಪ್ರಚುರರು ಮತ್ತು ನಿರಯ ಪ್ರಚುರರು ಅಂಥೇಳಿ ಇವರನ್ನು ಮನುಷ್ಯ ವರ್ಗದಲ್ಲಿ ತಗೊಳ್ಳೋರು ದೈತ್ಯರನ್ನು ತಗೋಬೇಕು ಅಂತಾದಾಗ ದಾನವರಲ್ಲಿ ನಾಲ್ಕು ಬಗೆಯಾಗಿರ್ತಕ್ಕಂಥ ವರ್ಗ ದೈತ್ಯರು ರಾಕ್ಷಸರು ಪಿಶಾಚರು ಮನುಷ್ಯಧಮರು ಅಂತ ನಾಲ್ಕು ಬಗೆ ಇವರು ತಮಯೋಗ್ಯರು ಅಥವಾ ತಾಮಸರು ದಾನವರು ಈ ಮೂರು ವಿಭಾಗದಲ್ಲೂ ಕೂಡ ಸ್ವರೂಪಯೋಗ್ಯತೆಯಲ್ಲಿ ತಾರತಮ್ಯ ಅನ್ನೋದು ಇದೆ ಇವರು ಈ ಮೂರು ವರ್ಗ ಯಾವಾಗಿಂದ ಇದೆ ಅಂದರೆ ಆವಾಗಲೂ ಇಬ್ಬರು ಎಲ್ಲ ಕಾಲದಲ್ಲೂ ಕೂಡ ಈ ರೀತಿಯಾಗಿ ದೇವ ಮಾನವ ದಾನವ ಅನ್ನೋ ಮೂರು ವರ್ಗ ಅನಾದಿ ಕಾಲದಿಂದನೂ ಇರ್ತಕ್ಕಂಥದ್ದು ಇದನ್ನು ಹೇಗೆ ಅಂದರೆ ಸುಪ್ತವಾಗಿ ಎಲ್ಲ ಚೇತನರ ಈ ಸ್ವಭಾವ ಅನ್ನೋದು ಅನಾದಿ ಕಾಲದಿಂದ ಇರ್ತಕ್ಕಂಥದ್ದು ಸಂಸಾರಾವಸ್ಥೆಯಲ್ಲಿದ್ದಾಗ ಇದು ಅಭಿವ್ಯಕ್ತಿ ಆಗೋದಿಲ್ಲ ಯಾವಾಗ ಲಿಂಗ ಶರೀರ ಭಂಗ ಆದಮೇಲೆ ಸ್ವರೂಪ ಶರೀರದಲ್ಲೇ ಇದ್ರ ಗುಣ ಏನಿದೆ ಅನ್ನೋದು ಅಭಿವ್ಯಕ್ತಿ ಆಗ್ತಕ್ಕಂಥದ್ದು ಲಿಂಗಭಂಗ ಆಗುವಾಗನೆ ಅದು ವ್ಯಕ್ತ ಆಗೋದು ಅಲ್ಲಿ ತನಕ ಸಂಸಾರಾವಸ್ಥೆಯಲ್ಲಿ ಆಗಲ್ಲ ತ್ರಿವಿಧ ಜೀವರಾಶಿಗಳಿಗೂ ಲಿಂಗಭಂಗ ಉಂಟು ಅಂತ ವಾದರಾಜರ ಅಭಿಪ್ರಾಯ ಯಾರ್ಯಾರಿಗೆ ಯಾವ ರೀತಿ ಅಂದರೆ ಸಾತ್ವಿಕರಿಗೆ ವಿರುಜಾನದಿ ಸ್ಥಾನದಿಂದ ಲಿಂಗಭಂಗ ರಾಜಸರಿಗೆ ವಾಯುದೇವರ ಹುಂಕಾರದಿಂದ ಲಿಂಗದೇಹ ಭಂಗ ತಾಮಸರಿಗೆ ವಾಯುದೇವರ ಗದಾಪ್ರಹಾರದಿಂದ ಲಿಂಗದೇಹ ಭಂಗ ಅಂತ ಆದ್ದರಿಂದ ನಿತ್ಯ ಸಂಸಾರಿಗಳಿಗೂ ಲಿಂಗದೇಹ ಭಂಗ ಅನ್ನೋದಿದೆ ಆಗ ಅವರಿಗೂ ಕೂಡ ಅವರ ಸ್ವರೂಪ ಯೋಗ್ಯತೆಯೇ ಅಭಿವ್ಯಕ್ತಿ ಅನ್ನೋದು ಆಗತ್ತೆ ಅಂತ ವಾದರಾಜರು ಸತ್ಯಧರ್ಮ ತೀರ್ಥರು ಎಲ್ಲ ವ್ಯಾಖ್ಯಾನ ಮಾಡ್ತಾರೆ ಅಥವಾ ಈ ವಿಧದಲ್ಲೇ ಯಾವಾಗೂ ಇರ್ತಾರೆ ಅಂತ ಅಂದರೆ ಸ್ವರೂಪ ಯೋಗ್ಯತೆ ಅನ್ನೋದು ಎಂದಿಗೂ ಬದಲಾಗೋದಿಲ್ಲ ಮಾನವ ಸ್ವರೂಪದಿಂದ ದೇವ ಆಗಲಾರ ದೇವ ಸ್ವರೂಪದಿಂದ ಮನುಷ್ಯನಾಗಲಾರ ಮನುಷ್ಯ ದೇವಲೋಕದಲ್ಲಿ ಹುಟ್ಟಿ ದೇವ ಶರೀರಿ ಆಗ್ಬೇ ಆಗಬಹುದು ಬೇಕಾದರೆ ಆದರೆ ದೇವ ಮಾನವನಾಗಿ ಅವತಾರ ಮಾಡ್ಬೋದು ಸ್ವಭಾವದಲ್ಲಿ ಮಾತ್ರ ಕಿಂಚಿತ್ತೂ ವ್ಯತ್ಯಾಸ ಆಗೋದಿಲ್ಲ ಅದಕ್ಕೆ ಉದಾಹರಣೆ ಕೊಡ್ತಾರೆ ದೇವ ಸ್ವಭಾವೋ ದಿವಿಜತ್ರುಮೋ ಅಂತ ರಾಯರು ದೇವ ಸ್ವಭಾವ ಆದರೆ ದಿವಿಜರು ಅಂದರೆ ದೇವತೆಗಳು ಮನುಷ್ಯರಂತೆ ಭೂಲೋಕದಲ್ಲಿ ಅವತಾರ ಮಾಡಿದ್ರೂ ಕೂಡ ದೇವ ಸ್ವಭಾವದವರೇ ಆಗಿದ್ರವರು ಅವರೇ ಪ್ರಹ್ಲಾದರಾಜರಾಗಿ ಅಸುರರಾಗಿದ್ದರೂ ಕೂಡ ಭಗವಂತನ ಭಕ್ತರೇ ಆಗಿದ್ದರೆ ಹೊರತು ಅಪ್ಪನಾಗಿರ್ತಕ್ಕಂಥ ಹಿರಣ್ಯ ಕಶಿಪು ಭಗವಂತನನ್ನು ದ್ವೇಷ ಮಾಡಬೇಕು ಅಂತ ಉಪದೇಶ ಮಾಡಿದರೂ ಕೂಡ ಕಿಂಚಿತ್ತೂ ಅನುಸರಿಸ್ತಿರಲಿಲ್ಲ ಸರ್ವತ್ರ ವ್ಯಾಪ್ತ ಭಗವಂತ ಅವನೇ ಸರ್ವೋತ್ತಮ ಅವನೇ ಈಶ್ವರ ಜಗತ್ತಿಗೆ ಅಂತ ಹೇಳಿದ್ದನ್ನು ಭಾಗವತ ವರ್ಣನೆ ಮಾಡುತ್ತೆ ಅದಕ್ಕೆ ಭಾಗವತವೇ ಹೇಳ್ತಾ ಇದೆ ರಹಿತ ಹಸುರೋಸುರ ಹಸುರ ಸ್ವಭಾವ ಇಲ್ಲದೇ ಇರತಕ್ಕಂಥ ಹಸುರ ಅಂದರೆ ಕುಲದಿಂದ ಮಾತ್ರ ಹಸುರ ಸ್ವಭಾವತಃ ಭಗವಂತನ ಶ್ರೇಷ್ಠ ಭಕ್ತ ಪ್ರಹ್ಲಾದರಾಗಿರು ಅಂತೇಳಿ ಹೀಗೆ ಭೂಲೋಕದಲ್ಲಿ ಅವತಾರ ಮಾಡಿ ಮನುಷ್ಯರಂತೆ ಪ್ರವರ್ತನೆ ಮಾಡಿದರೂ ಕೂಡ ದೇವ ಸ್ವಭಾವೋ ದೇವ ಸ್ವಭಾವದಿಂದ ಇರ್ತಕ್ಕಂಥವರು ಅಥವಾ ಇನ್ನೊಂದು ರೀತಿಯಲ್ಲಿ ದೇವ ದಾನವ ಮಾನವ ಈ ರೀತಿಯಾಗಿ ಚೇತನರು ಸದಾ ಎಲ್ಲ ಕಾಲದಲ್ಲೂ ಕೂಡ ಸೃಷ್ಟಿಯಲ್ಲಿ ಇರ್ತಾರೆ ಒಂದು ಕಲ್ಪದಲ್ಲಿ ಕೇವಲ ದೇವತೆಗಳನ್ನ ಇನ್ನೊಂದು ಕಲ್ಪದಲ್ಲಿ ಕೇವಲ ಮಾನವರನ್ನು ಅಥವಾ ದೈತ್ಯರನ್ನು ಈ ರೀತಿ ಯಾವಾಗೂ ಇಲ್ಲ ಅದನ್ನೇ ಪುರಾಣಗಳು ಹೇಳ್ತಾ ಇದೆ ಶ್ರುತಿ ಹೇಳ್ತಾ ಇದೆ ಧಾತಾ ಯತಾ ಅಕಲ್ಪ ಎತ್ತ ಪ್ರತಿ ಕಲ್ಪದಲ್ಲೂ ದೇವತೆಗಳು ಮಾನವರು ಮತ್ತು ದಾನವರು ಅಂತ ಮೂರು ಬಗೆಯ ಚೇತನರು ಸದಾಕಾಲ ಇರುವಂಥದ್ದು ಹಾಗಾದರೆ ಈ ಶರೀರವ್ರಿಗೆ ಹೇಗೆ ಬರತ್ತೆ ಅಂದರೆ ಸತ್ಕರ್ಮದಿಂದ ದೇವತಾ ಶರೀರ ಬರುತ್ತೆ ದುಷ್ಕರ್ಮದಿಂದ ದಾನವ ಶರೀರ ಬರುತ್ತೆ ಮಿಶ್ರ ಕರ್ಮದಿಂದ ಅಥವಾ ಉದಾಸೀನ ಕರ್ಮದಿಂದ ಮಾನವ ಶರೀರ ಬರುತ್ತೆ ಹೊರತೋ ಸ್ವರೂಪ ಯೋಗ್ಯತೆ ಅಂತೆ ಅಲ್ಲ ಯಾಕಂದರೆ ಸ್ವರೂಪ ಇನ್ನೂ ಅಭಿವ್ಯಕ್ತಿ ಆಗೇ ಇಲ್ಲ ಲಿಂಗ ಶರೀರದ ಬಿಡುಗಡೆ ಲಿಂಗ ಶರೀರದ ಮೊದಲು ಸಂಬಂಧ ಆಮೇಲೆ ಕರ್ಮಗಳನ್ನು ಮಾಡಬೇಕು ಆಮೇಲೆ ಲಿಂಗ ಶರೀರದ ಬಿಡುಗಡೆ ಆಗಬೇಕು ಆಮೇಲೆ ಸ್ವರೂಪದ ಅಭಿವ್ಯಕ್ತಿ ಆಗಬೇಕು ಇನ್ನೂ ಲಿಂಗ ಶರೀರ ಅಭಿವ್ಯಕ್ತಿ ಆಗೇ ಇಲ್ಲ ಸ್ವರೂಪ ಇನ್ನೂ ಅಭಿವ್ಯಕ್ತಿ ಆಗೇ ಇಲ್ಲ ಲಿಂಗಶರೀರ ಬಿಡುಗಡೆ ಆದಮೇಲೆ ನಿಜ ಸ್ವರೂಪದ ಅಭಿವ್ಯಕ್ತಿ ಅನ್ನೋದು ಆದ್ದರಿಂದ ಮೂರೂ ರೀತಿಯಾಗಿರ್ತಕ್ಕಂಥ ಚೇತ ಚೇತನರು ಪ್ರತೀಕಲ್ಪದಲ್ಲೂ ಸೃಷ್ಟಿಗೆ ಬಂದೇ ಇರ್ತಾರೆ ಇಂತಹ ತಾನೇ ಸೃಷ್ಟಿ ಮಾಡಿರ್ತಕ್ಕಂಥ ಆ ಜೀವರಲ್ಲಿ ಮೂವರೊಳಗಿವಿಲ್ಲ ಸ್ನೇಹ ಉದಾಸೀನ ದ್ವೇಷ ಅಂದಮೇಲೆ ಪರಮಾತ್ಮ ವೈಷಮ್ಯನೈರ್ಗುಣ್ಯನ ಸಾಪೇಕ್ಷತ್ವ ಅಂತ ಬ್ರಹ್ಮಸೂತ್ರ ತಿಳಿಸುವಂತೆ ಪರಮಾತ್ಮನಿಗೆ ಯಾರಲ್ಲೂ ಕೂಡ ಪಕ್ಷಪಾತಾದಿ ದೋಷಗಳಿಲ್ಲ ವೈಷಮ್ಯ ಇಲ್ಲ ಪರಮಾತ್ಮ ಯಾರ ಮೇಲೂ ಕೂಡ ಕ್ರೌರ್ಯದಿಂದ ವರ್ತನೆ ಮಾಡೋಲ್ಲ ಎಲ್ಲರಲ್ಲೂ ಕೂಡ ಸಮಾನವಾಗಿ ನಡ್ಕೋತಾನೆ ಪ್ರಣತರನು ಕಾಯ್ದೆಯನ್ನು ಅಂತ ಹಿಂದೆ ಹೇಳಿದರು ದುರ್ಜನರ ಸೇವೆಯನೊಲ್ಲ ಅಂತ ಹೇಳಿದರು ಯಾರು ಶರಣಾಗತರಾಗ್ತಾರೋ ಅವರನ್ನು ಕಾಪಾಡ್ತಾನೆ ಪರಮಾತ್ಮ ರಾಮಾಯಣದಲ್ಲಿ ಕೇಳ್ತೀವಿ ಆ ಬಾಲಿಯ ಸಂಹಾರದ ಪ್ರಸಂಗದಲ್ಲಿ ಅಭಯಂ ಸರ್ವಭೂತೇಭ್ಯೋ ದದಾಮ್ ಎತ ಮಮ್ಮ ಅಂತ ಯಾರು ಶರಣಾಗತರಾಗ್ತಾರೋ ಅವರಿಗೆ ನಾನು ರಕ್ಷಣೆಯನ್ನು ಮಾಡ್ತೀನಿ ಅವ್ರನ್ನ ಉದ್ಧಾರ ಮಾಡ್ತೀನಿ ಕ್ಷಮೆಯನ್ನು ಮಾಡ್ತೀನಿ ಅಂತ ವಾಲಿಯನ್ನು ಮರೆಯಲ್ಲಿ ನಿಂತು ಯಾಕೆ ಕೊಂದಿ ಅಂತ ಪ್ರಶ್ನೆ ಬಂದಾಗ ನನ್ನ ವ್ರತ ಇದೆ ಯಾರು ಶರಣಾಗತರಾಗ್ತಾರೋ ಅವ್ರನ್ನ ರಕ್ಷಣೆ ಮಾಡ್ತೀನಿ ಅಂತ ವಾಲಿ ದುಷ್ಟ ಆದ್ದರಿಂದ ಅವನಿಗೆ ಶಿಕ್ಷೆ ಮಾಡಲೇಬೇಕಾಗಿದೆ ಇಲ್ಲಾಂದರೆ ದುಷ್ಟರು ಏನೇ ತಪ್ಪು ಮಾಡಿದರೂ ಪರಮಾತ್ಮನಲ್ಲಿ ಕ್ಷಮೆ ಕೇಳಿದ್ರೆ ಅವರಿಗೆ ದುಷ್ಟ ಕಾರ್ಯಕ್ಕೆ ಲೈಸೆನ್ಸ್ ಕೊಟ್ಟಂಗೆ ಅವ್ರನ್ನ ಉದ್ಧಾರ ಮಾಡ್ತಾನೆ ಪರಮಾತ್ಮ ಅಂತ ಜಗತ್ತು ಆಡ್ಕೊಳ್ಳುತ್ತೆ ಆದ್ದರಿಂದ ಅವನನ್ನು ಮರೆಯಲ್ಲಿ ನಿಂತು ಕೊಂದೆ ಅಂತ ಅಲ್ಲಿ ತಿಳಿಸ್ತಾರೆ ಹಾಗೆ ನಿಕೃತಿಯನ್ನು ನಿಕೃತಿ ಅನ್ಯಾತಮ್ಮ ಅನ್ಯಾತಂಥ ದುಷ್ಟರನ್ನು ಆ ದುಷ್ಟತನದಿಂದನೇ ಸಂಹಾರ ಮಾಡಬೇಕು ಅಂತ ಹಾಗೆ ತಮೋಯೋಗ್ಯರಾಗಿರ್ತಕ್ಕಂಥ ಜೀವರು ಅಥವಾ ತಾಮಸರು ಸದಾ ದುಷ್ಟ ಕಾರ್ಯಗಳನ್ನೇ ಮಾಡ್ತಾರೆ ಭಗವಂತನನ್ನು ಭಗವದ್ಭಕ್ತರನ್ನು ದ್ವೇಷ ಮಾಡ್ತಾರೆ ಅದರಿಂದ ಅವರು ನಾಶ ಹೊಂದ್ತಾರೆ ಹೊರತು ಪರಮಾತ್ಮನಿಗೆ ಕಿಂಚಿಟ್ಟು ಅವರ ಮೇಲೆ ಕೋಪ ಆಗಲಿ ತಾಪ ಆಗಲಿ ಸರ್ವಥ ಇಲ್ಲ ಇಂತಹ ದುಷ್ಟ ಜನರು ಬಂದು ಸೇವೆ ಮಾಡ್ತೀನಿ ಅಂತಾದರೂ ಪರಮಾತ್ಮ ದುರ್ಜನರ ಸೇವೆಯವನಲ್ಲ ದುಷ್ಟ ದುರ್ಯೋಧನನಂತವ್ರು ಬಂದು ಆತಿಥ್ಯ ಕೊಡ್ತೀನಿ ಅಂತಾದರೂ ನಿರಾಕರಣೆ ಮಾಡಿ ವಿದುರನ ಮನೆಯಲ್ಲಿ ಪಾಲು ಉಂಡ ಅಂತ ಓದಿದೀವಿ ಹಿಂದೆ ಹಾಗೆ ಪರಮಾತ್ಮ ದುಷ್ಟರಿಂದ ಯಾವ ರೀತಿಯಾಗಿರ್ತಕ್ಕಂಥ ಸೇವಾವನ್ನು ಸ್ವೀಕಾರ ಮಾಡೋಲ್ಲ ದುಷ್ಟರ ಸೇವೆಯನ್ನು ಸ್ವೀಕಾರ ಮಾಡಲ್ಲ ತಾಮಸರ ಸೇವೆಯನ್ನು ಸ್ವೀಕಾರ ಮಾಡಲ್ಲ ಅಂತ ಆದಮೇಲೆ ಅವನು ಪಕ್ಷಪಾತಿ ಅನ್ ಅನ್ಸಲ್ವಾ ಅಂತ ಕೇಳಿದ್ರೆ ಇಲ್ಲದೇ ಇದ್ರೆ ಭಕ್ತರು ಯಾಕೆ ಸ್ತೋತ್ರ ಮಾಡ್ತಾರೆ ಅಂತಂದರೆ ಅವನಿಗೆ ದುಷ್ಟರ ಸೇವೆ ಬೇಡ ಏದಮಾನದ್ವಿಟ್ ಅಂತ ವೇದವೇ ಪರಮಾತ್ಮನಿಗೆ ಕೊಟ್ಟಿರ್ತಕ್ಕಂಥ ಬೀರದು ಅಂತ ಯಾರೂ ಯೋಗ್ಯತೆಯನ್ನು ಮೀರಿ ಸೇವಾ ಮಾಡ್ತೀನಿ ಪುಣ್ಯ ಸಂಪಾದನೆ ಮಾಡ್ತೀನಿ ಅಂತಾದರೆ ಭಗವಂತ ಅದನ್ನು ಒಪ್ಪಲ್ಲ ಅದನ್ನು ಏನಾರೂ ಒಂದು ಅಪರಾಧವನ್ನು ಮಾಡಿಸಿ ಅಧಿಕ ಪುಣ್ಯವನ್ನು ಕಸಿತಾನೆ ಸ್ನೇಹ ಇಲ್ಲದೇ ಇದ್ದರೆ ದ್ವೇಷನೋ ಉದಾಸೀನನೋ ಇರಬೇಕು ಅಂತ ಅಂದರೆ ಅದೂ ಇಲ್ಲ ದ್ವೇಷ ಇಲ್ಲದೇ ಇದ್ದರೆ ಸ್ನೇಹನೋ ಉದಾಸೀನನೋ ಇರಬೇಕು ಅಂತಾದರೆ ಅದೂ ಇಲ್ಲ ಮೂರೂ ಇಲ್ಲ ದ್ವೇಷನೂ ಇಲ್ಲ ಸ್ನೇಹನೂ ಇಲ್ಲ ಉದಾಸೀನ್ಯೂ ಇಲ್ಲ ಅಂತ ಆದರೆ ಕಠಿಣವಾಗಿ ಕಲ್ಲಿನಂತೆ ಇದ್ದಾನ ಭಗವಂತ ಅಂದರೆ ಅದೂ ಅಲ್ಲ ಸರ್ವ ಪ್ರೇರಕ ಸರ್ವನಿಯಾಮಕರಾಗಿರ್ತಕ್ಕಂಥವನು ಭಗವಂತ ಜಗತ್ತಿನಲ್ಲಿ ಲೋಕದಲ್ಲಿ ನೋಡ್ತೀವಿ ತಮಗೆ ಉಪಕಾರದ ನಿರೀಕ್ಷೆ ಇದ್ದಾಗ ಬೇರೆಯವರಲ್ಲಿ ಸ್ನೇಹವನ್ನು ಮಾಡೋದು ಅವರು ಉಪಕಾರ ಮಾಡಿದ ಸ್ನೇಹ ಉಪಕಾರ ಮಾಡದೇ ಇದ್ದರೆ ದ್ವೇಷ ಅಥವಾ ಪ್ರತಿಕೂಲ ಮಾಡಿದರೆ ದ್ವೇಷ ಉಪಕಾರ ಅಪಕಾರ ಏನನ್ನೂ ಮಾಡದೇ ಇದ್ದರೆ ಔದಾಸೀನ ಇದು ಜಗತ್ತಿನಲ್ಲಿ ನೋಡ್ತೀವಿ ಆದರೆ ಭಗವಂತನಿಗೆ ಯಾರ ಸೇವೆ ಸ್ತುತಿ ಯಾವುದು ಬೇಕಾಗಿಲ್ಲ ಆಪ್ತಕಾಮನಾಗಿರ್ತಕ್ಕಂಥವನು ಸರ್ವಶಕ್ತ ಸರ್ವ ಸಮರ್ಥನಾಗಿರ್ತಕ್ಕಂಥವನು ಭಗವಂತ ಅವನಿಗೆ ಯಾರ ಉಪಕಾರವೂ ಬೇಕಾಗಿಲ್ಲ ಸ್ವರಮಣನಾಗಿರ್ತಕ್ಕಂಥವನು ಅಷ್ಟೇ ಅಲ್ಲ ಪರಮಾತ್ಮನಿಗೆ ಅಪಕಾರ ಮಾಡಲಿಕ್ಕೆ ಯಾರಿಗೂ ಶಕ್ತಿ ಇಲ್ಲ ಯಾಕೆ ಅಂದರೆ ಇದುವರೆಗೆ ಹೇಳಿದ್ವಲ್ಲ ಅಷ್ಟೆಲ್ಲ ದೈತ್ಯರು ಸಂಘಟನೆ ಮಾಡಿಕೊಂಡು ಪರಮಾತ್ಮನ ವಿರುದ್ಧವಾಗಿ ಬಂದರೂ ಉಳುಕದ ಒನಕೆಗಳು ಧಾನ್ಯಗಳ ಹಣಿವೊಂದದಲ್ಲಿ ಸಂಹರಿಪ ಯಾಕಂದರೆ ಸರ್ವ ಸಮರ್ಥನಾಗಿರ್ತಕ್ಕಂಥ ಪರಮಾತ್ಮ ಅಂತ ಪರಮಾತ್ಮನಿಗೆ ಸಾತ್ವಿಕರ ಮೇಲೆ ಸ್ನೇಹ ರಾಜಸರ ಮೇಲೆ ಉದಾಸೀನ್ಯವಾಗಲಿ ತಾಮಸರ ಮೇಲೆ ದ್ವೇಷ ಆಗಲಿ ಇಲ್ಲ ಹಾಗಾದರೆ ಹೇಗೆ ಕರ್ಮ ಮಾಡಿಸ್ತಾನೆ ಅಂದರೆ ಜೀವರ ಅಧಿಕಾರ ಅನುಸಾರದಲ್ಲಿ ಎಲ್ಲರಿಂದಲೂ ಕರ್ಮ ಮಾಡಸ್ತಾನೆ ತಕ್ಕ ಫಲವನ್ನು ಕೊಡ್ತಾನೆ ವೈಷಮ್ಯ ನೀರ್ಗುಣ್ಯ ದೋಷರಹಿತನೇ ಆಗಿದ್ದಾನೆ ಪರಮಾತ್ಮ ಈಗ ನಮಗೊಂದು ಪ್ರಶ್ನೆ ಬರ್ತಾ ಇದೆ ಕೆಲವರಿಂದ ಸತ್ಕರ್ಮಗಳನ್ನು ಮಾಡಿಸಿ ಸುಖವನ್ನು ಕೊಡ್ತಾನೆ ಕೆಲವರಿಂದ ದುಷ್ಕರ್ಮವನ್ನು ಮಾಡಿಸ್ತಾನೆ ಅವರಿಗೆ ದುಃಖವನ್ನು ನರಕವನ್ನು ಅಂದಂಥಮಸ್ಸನ್ನು ಕೊಡ್ತಾನೆ ಇನ್ನು ಕೆಲವರಿಂದ ಮಿಶ್ರ ಕರ್ಮಗಳನ್ನು ಮಾಡಿಸ್ತಾನೆ ಅವರಿಗೆ ಜನರ ಮರಣರೂಪವಾಗಿರ್ತಕ್ಕಂಥ ನಿತ್ಯ ಸಂಸಾರವನ್ನೇ ಕೊಡ್ತಾನೆ ಹಂಗಾರಿದು ಈಷಮ್ಯ ಅಲ್ವಾ ಒಬ್ಬೊಬ್ಬರಿಂದ ಒಂದೊಂದು ರೀತಿಯಾಗಿ ಮಾಡಿಸ್ತಾನೆ ಅವರವರಿಗೆ ಅದಕ್ಕೆ ತಕ್ಕಂತೆ ಗತಿ ಕೊಟ್ಟು ಅದು ಅದು ಸರಿ ದೋಷ ಇಲ್ಲ ಅಲ್ಲ ದೋಷದಂತೆ ಕಾಣ್ತಾ ಇದೆಯಲ್ಲ ಅಂತ ಪ್ರಶ್ನೆ ಬಂದರೆ ಜೀವರ ಅಧಿಕಾರಾನುಸಾರದಲ್ಲಿ ಇವ ಉತ್ತರ ಇದೆ ಅನಾದಿ ಜೀವ ಯೋಗ್ಯತಾನುಸಾರ ಅನಾದಿಯಿಂದ ಕೆಲವು ಜೀವರಲ್ಲಿ ಪ್ರಾಚೀನ ಸತ್ಕರ್ ಸತ್ಕರ್ಮ ಪರಂಪರೆ ಅನ್ನೋದು ಬಂದಿರುತ್ತೆ ಅದಕ್ಕನುಗುಣವಾಗಿ ಅವರು ಸತ್ಕರ್ಮಗಳನ್ನೇ ಮಾಡ್ತಾ ಇರ್ತಾರೆ ಅಂತ ಅವರಿಗೆ ಸುಖವನ್ನು ಕೊಡ್ತಾನೆ ಭಗವಂತ ಇನ್ನು ಕೆಲವರಲ್ಲಿ ಮನೆ ಮನೆತನ ಎಲ್ಲ ದುಷ್ಕರ್ಮದ ಪರಂಪರೆ ಅವ್ರ ಪರಂಪರೆಯಿಂದನೇ ಆ ರೀತಿಯಾಗಿರ್ತಕ್ಕಂಥ ದುಷ್ಟರು ಅದನ್ನೇ ಮುಂದುವರಿಸ್ತಾರೆ ಆದ್ದರಿಂದ ಅವರಿಗೆ ನರಕ ಅಂದಂಥಮಸ್ಸು ಇನ್ನು ಕೆಲವರಲ್ಲಿ ಮಿಶ್ರ ಕರ್ಮದ ಪರಂಪರೆ ಬಂದಿರುತ್ತೆ ಅವರಿಗೆ ಅದರಂತನೇ ಕೊಡ್ತಾನೆ ಹಾಗೆ ಅವರು ಪರಂಪರೆಯಿಂದ ಯೋಗ್ಯತೆ ಏನಿರ್ತದೋ ಅದೇ ರೀತಿಯಾಗಿ ಜೀವ ಸ್ವರೂಪದಲ್ಲಿ ತಕ್ಕಂತೇ ಕರ್ಮ ಮಾಡ್ತಾ ಹೋಗ್ತಾರಲ್ಲ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಹೊರತು ಪರಮಾತ್ಮನಿಗೆ ವೈಷಮ್ಯಾದಿ ದೋಷಗಳಿಲ್ಲ ಈಗ ಇನ್ನೊಂದು ಪ್ರಶ್ನೆ ನಮಗೆ ಹಂಗಾರೆ ಭಗವಂತನಿಗೇನು ಸ್ವತಂತ್ರ ಇಲ್ಲ ಜೀವರ ಯೋಗ್ಯತೆ ಅನುಸಾರ ಅನಾದಿ ಪ್ರಾಚೀನ ಕರ್ಮ ಹೇಗಿದೆಯೋ ಅದಕ್ಕೆ ಅನುಸಾರವಾಗಿ ಈಗಿನ ಕರ್ಮ ಮಾಡಿಸ್ತಾನೆ ಅದಕ್ಕೆ ತಕ್ಕಂತೆ ಫಲ ಕೊಡ್ತಾನೆ ಅಂತಂದಮೇಲೆ ಭಗವಂತ ಸ್ವತಂತ್ರನಾಗಿ ಏನೂ ಮಾಡಲಿಕ್ಕಾಗಲ್ಲ ಅಂತ ಪ್ರಶ್ನೆ ಬಂದರೆ ಈ ಮೂರೂ ಕೂಡ ಭಗವಂತನ ಅಧೀನವೇ ಆಗಿರ್ತಕ್ಕಂಥದ್ದು ತನ್ನ ಅಧೀನವಾಗಿರ್ತಕ್ಕಂಥ ವಸ್ತುಗಳಿಗೆ ಅನುಸಾರವಾಗಿ ಪ್ರವೃತ್ತಿ ಮಾಡಿದರೆ ಸ್ವತಂತ್ರ ಇಲ್ಲ ಅಂತಲ್ಲ ಸ್ವತಂತ್ರ ಇದೆ ಈಗೂ ನಮ್ಮ ಸಂಶಯ ಪರಿಹಾರ ಆಗಲಿಲ್ಲ ಇನ್ನೊಂದು ಪ್ರಶ್ನೆ ಜೀವರ ಅನಾದಿ ಪ್ರಾಚೀನ ಕರ್ಮ ಅದಕ್ಕೆ ಅನುಸಾರವಾಗಿ ಈಗಿನ ಕರ್ಮ ಮತ್ತು ಫಲ ಈ ಮೂರೂ ಕೂಡ ಭಗವಂತನ ಅಧೀನನೇ ಆಗಿರಬೇಕಾದ್ರೆ ಕೆಲವು ಜೀವರಲ್ಲಿ ಮೂರು ಒಳ್ಳೇದಿರ್ಬೋದು ಕೆಲವು ಜೀವರಲ್ಲಿ ಮೂರು ಕೆಟ್ಟದಿರ್ಬೋದು ಯಾಕೆ ಈ ರೀತಿಯಾಗಿ ಮಾಡ್ದ ಭಗವಂತ ಅವನ ಅಧೀನ ಅಂತ ಆದಮೇಲೆ ಅವನ ಅದನ್ನು ಸರಿ ಮಾಡ್ಬೋದಾಗಿತ್ತು ಯಾಕೆ ಈ ರೀತಿಯಾಗಿ ಮಾಡಿದೆ ಮತ್ತು ಅವನಲ್ಲಿ ವೈಷಮ್ಯ ಅಂತ ಕೇಳಿದ್ರೆ ಜೀವನ ಯೋಗ್ಯತೆಗೆ ಅನುಗುಣವಾಗಿ ಅಂದರೆ ವಿರುದ್ಧವಾಗಿ ಅಥವಾ ಬದಲಾಯಿಸುವಂಥದ್ದು ಇದಿಲ್ಲ ತನ್ನ ಇಷ್ಟಾನುಸಾರದ ಕರ್ಮವನ್ನು ಮಾಡಿಸಿ ಫಲ ನೀಡಿದರೆ ಮಾತ್ರ ದೋಷ ಆಗತ್ತೆ ಪರಮಾತ್ಮ ಆ ಯೋಗ್ಯತೆಯನ್ನು ಬದಲಿಸುವ ಸಾಮರ್ಥ್ಯ ಕೂಡ ಬದಲಿಸುವ ಇಚ್ಛೆ ಇಲ್ಲ ಸ್ವರೂಪ ಅವರದ್ದು ಯಾವ ರೀತಿಯಾಗಿರ್ತಕ್ಕಂಥದ್ದು ಅದೇ ರೀತಿಯಾಗಿರ್ತಕ್ಕಂಥ ಕರ್ಮಗಳನ್ನು ಆ ಜೀವನದಿಂದ ಅಕಸ್ಮಾತ್ ಅದಕ್ಕೆ ಅನನುಗುಣವಾಗಿ ಅಂದರೆ ಅದನ್ನು ಬದಲಾಯಿಸಲಿಕ್ಕೆ ಹೋಗಿದ್ರೆ ಅದಕ್ಕೆ ವಿರುದ್ಧವಾಗಿ ಮಾಡಿದರೆ ಮಾತ್ರ ಪರಮಾತ್ಮನಲ್ಲಿ ದೋಷ ಬರ್ತಿತ್ತು ಮೂಲದಲ್ಲಿ ಹೆಂಗಿದೆಯೋ ಅದಕ್ಕೆ ಅನುಗುಣವಾಗಿಯೇ ಕರ್ಮಗಳನ್ನು ಮಾಡಿಸ್ತಾನೆ ಹೊರತು ಅವನಿಗೆ ಆ ದುಷ್ಟನ ಪ್ರವೃತ್ತಿಯನ್ನು ಬದಲಾಯಿಸುವಂಥ ಸಾಮರ್ಥ್ಯ ಇದ್ರೂ ಕೂಡ ಬದಲಾಯಿಸಲ್ಲ ಅಂತ ಅರ್ಥ ಮಾಡಬೇಕೇ ಹೊರತು ಅಸಾಮರ್ಥ್ಯ ಅಂತ ಸರ್ವತ ಅಲ್ಲ ಈಗ ದುಷ್ಟೋ ಇವನು ದುಶಾಸನ ಮೊದಲಾದವರೆಲ್ಲ ದುಡ್ಡುರು ಅವನ ಸ್ವರೂಪವನ್ನು ಬದಲ ಮಾಡಬಹುದಾಗಿತ್ತಲ್ಲ ಅಂತ ಪ್ರಶ್ನೆ ಬಂದರೆ ಬದಲು ಮಾಡಿದರೆ ಮತ್ತೆ ಲೋಕ ಕಂಟಕ ಕಾರ್ಯಗಳನ್ನೇ ಮಾಡ್ತಾರೆ ಹೊರತು ಅವರ ಸ್ವರೂಪಭೂತವಾಗಿ ಕೆಟ್ಟ ಕೆಲಸದಲ್ಲೇ ನಿಷ್ಣಾತರಾಗಿರ್ತಾರವರು ಆದ್ದರಿಂದ ಅಂತಹ ಕಾರ್ಯವನ್ನು ಸಾಮರ್ಥ್ಯ ಎದ್ದು ಕೂಡ ಬದಲಿಸುವ ಇಚ್ಛೆ ಭಗವಂತನಿಗೆ ಇಲ್ಲ ಅಂತ ಅರ್ಥ ಆದ್ದರಿಂದ ಭಗವಂತ ಯೋಗ್ಯತೆಯನ್ನು ಸರ್ವಥ ಬದಲಾಯಿಸಲ್ಲ ಯಾಕೆ ಬದಲಾಯಿಸಬಾರ್ದು ರಾವಣಾದಿಗಳನ್ನು ಯಾಕೆ ಸಂಹಾರ ಮಾಡಬೇಕು ಅವನಿಗೂ ಸದ್ಬುದ್ಧಿ ಕೊಡ್ಬೋದಾಗಿತ್ತಲ್ಲ ಅಂತ ಕೇಳಿದ್ರೆ ಶಕ್ತಿ ಇಲ್ ಈಗ ಮತ್ತೆ ಪ್ರಶ್ನೆ ಕೇಳ್ತಾರೆ ಅವನಿಗೆ ಬದಲಿಸುವ ಶಕ್ತಿ ಇಲ್ಲ ಅಂತಾದರೆ ಅಥವಾ ಸಾಮರ್ಥ್ಯ ಇಲ್ಲ ಅಂತಾದರೆ ಅವನು ದೇವರಲ್ಲ ಶಕ್ತಿ ಇದ್ದು ಅದನ್ನು ಬದಲಾಯಿಸ್ಲಿಲ್ಲ ಅಂತಾದರೆ ವೈಷಮ್ಯ ನೇರ್ಗುಣ್ಯ ಅನ್ನೋ ದೋಷ ಬರ್ತಾ ಇದೆ ಅಂತ ಅಂದರೆ ಅದಕ್ಕೆ ಏನು ಅಂದರೆ ಅವನು ಸ್ವತಂತ್ರ ಅವನಿಗೆ ಬದಲಿಸುವ ಇಚ್ಛೆ ಇಲ್ಲ ಅವನು ಸರ್ವತಂತ್ರ ಸ್ವತಂತ್ರ ಅವನ ಮನಸ್ಸಿಗೆ ಹೇಗೆ ಬೇಕೋ ಹಾಗೆ ಮಾಡ್ತಾನಷ್ಟೆ ಅದನ್ನು ಮತ್ತೊಬ್ಬರನ್ನು ಲೆಕ್ಕಿಸನು ಲೋಕದಳೊಬ್ಬನೇತಾ ಬಾಧ್ಯ ಬಾಧಕನ ನಿರ್ಭೀತ ಅವನನ್ನು ಪ್ರಶ್ನೆ ಮಾಡಲಿಕ್ಕೆ ಜಗತ್ತಿನಲ್ಲಿ ಯಾರೂ ಇಲ್ಲ ಸತ್ಯ ಸಂಕಲ್ಪ ಅಂತ ಅವನಿಗೆ ವೇದಗಳು ಬಿರುದು ಕೊಟ್ಟಿದೆ ಅವನು ಅದೇ ರೀತಿಯಾಗಿ ಲೋಕವಿಲ್ಲಣವಾಗಿರ್ತಕ್ಕಂಥ ತನ್ನ ಮಹಿಮೆಯನ್ನು ಜಗತ್ತಿಗೆ ತೋರಿಸ್ತಾನ ಅನಂತ ಜೀವ ಯೋಗ್ಯತೆಗಳನ್ನು ಅನಾದಿ ಏನೂ ವ್ಯತ್ಯಾಸ ಮಾಡದೆ ಸ್ವಶಕ್ತಿಯಿಂದ ಹಾಗೆಯೇ ಕಾಪಾಡಿಕೊಂಡು ಬಂದಿಯಾ ಅಂದ್ರೆ ಇದು ಭಗವಂತನ ಅಚಿತ್ಯ ಅದ್ಭುತ ಮಹಿಮೆಯ ಇಷ್ಟೆಲ್ಲ ಕರುಬಗಳನ್ನು ಮಾಡಿಸಿ ತಾ ಉಣದಲ್ಲೇ ಅವರವರಿ ಗುಣಿಸುವ ಈಗ ಮತ್ತೆ ನಮ್ಗೆ ಸಂಶಯ ಬರ್ತಾ ಇದೆ ಅನಷ್ಟು ನನ್ನ ನಿರ್ಗತಾಸನನು ಅಂತೆಲ್ಲ ಹೇಳಿದರು ವಿಪಿ ನದಿ ಶಬರಿ ಅಂಜಲ ರಾಮಾಯಣ ವರ್ಣನೆ ಮಾಡ್ತಾ ಇದೆ ಭಾಗವತ ಹೇಳ್ತಾ ಇದೆ ಋಷಿ ಪತ್ನಿಯರು ಕೊಟ್ಟನ್ನ ತಾ ಗುಂಜಿಸಿದ ಅಲ್ಲಿ ಋಷಿ ಪತ್ನಿಯರು ಕೊಟ್ಟ ಅನ್ನವನ್ನು ಊಟ ಮಾಡ್ದ ಅಂತ ಇಲ್ಲಿ ತಾ ಉಣದಲ್ಲೇ ಅವರವರೇ ಗುಣಿಸುವ ಅಂತ ಹೇಳ್ತಾರೆ ಏನಿದೆ ಅರ್ಥ ಹಿಂಗಂದರೆ ಅಂದರೆ ದುಷ್ಕರ್ಮ ಫಲವಾಗಿರ್ತಕ್ಕಂಥ ದುಃಖವನ್ನು ಪರಮಾತ್ಮ ತಾನು ಉಣಲ್ಲ ಅದನ್ನು ಜೀವರಿಗೆ ಉಣಿಸ್ತಾನೆ ಸತ್ಕರ್ಮ ಫಲದ ರಸವನ್ನು ಅದರಲ್ಲಿ ಮತ್ತೆ ಸ್ವಾಕ್ಯರಸ ತನ್ನ ಭಾಗ ಏನಿದೆಯಲ್ಲ ಅದನ್ನು ಪೂರ್ಣಾನಂದನಾಗಿ ನಿತ್ಯ ತೃಪ್ತನಾಗಿದ್ದರೂ ಕೂಡ ಲೀಲೆಯಿಂದ ಜೀವರ ಮೇಲೆ ಕಾರುಣ್ಯದಿಂದ ಅದನ್ನು ಉಣ್ತಾನೆ ಉಣ್ಣು ಉಣಿಸ್ತಾನೆ ಹಿಂದೆ ಮುಂದಿನ ಸಂಧಿಗಳಲ್ಲಿ ಹೇಳ್ತಾರೆ ಚದುರವಿದ ರಸರೂಪ ತಾನಾಗಿ ಬಂದ ಉಂಡುಣಿಸಿ ಮನೆಗೆ ಬಂದು ದೋ ಉಣ್ಣುಣಿಸಿ ಮನಕ್ಕೆ ಬಂದಿದ್ದೇನೋ ಸ್ವಾಕ್ಯರಸ ಸ್ವೀಕಾರ ಅದನ್ನು ಮಾಡಿದರೆ ಮಾತ್ರ ಪ್ರತಿಬಿಬ್ಬರಿಗೆ ಭೋಜನದ ಸುಖ ದೊರಕತ್ತೆ ಅದನ್ನು ಮಾಡ್ತಾನೆ ದುಷ್ಕರ್ಮದ ಫಲವನ್ನೇ ಸರ್ವಥಾ ಊಟ ಮಾಡೋದಿಲ್ಲ ಭಗವಂತ ಆದ್ದರಿಂದ ಊಟ ಮಾಡ್ತಾನೆ ಅನ್ನೋದು ಸರಿ ಉಣ್ಣಲ್ಲ ಅನ್ನೋದು ಸರಿ ಅದಕ್ಕೆ ನಿರ್ಗತಾಶೆ ಅಂತ ಹಿಂದಿನ ಪದ್ಯದಲ್ಲಿ ಹೇಳಿದ್ವಿ ಪಾದ ಪಗಳ ಸಲೀಲವ ತೋದು ಕೊಂಬೆಗಳುಬ್ಬಿ ಪುಷ್ಪ ಸ್ವಾದು ಫಲ ಬೀ ಸರ್ವೇಶ್ವರನೂ ಜನರ ಅಂಥೇಳಿ ಹಾಗೆ ಪಾದಪಗಳ ಅಡಿಗೆರೆಯೇ ಪಾದಪ ಅಂದರೆ ಜಗದ್ವೃಕ್ಷಕ್ಕೆ ಬೇರೆಯ ರೂಪದಲ್ಲಿರ್ತಕ್ಕಂಥವ್ರು ಸಾಕ್ಷಾತ್ ಪರಮಾತ್ಮ ಅವನಿಗೆ ಉಣಿಸಿದ್ರೆ ಮುಂದಿನ ಎಲ್ಲ ದೇವತೆಗಳು ಜೀವರು ಕೂಡ ನಲಿದಾಡ್ತಾರೆ ಆದ್ದರಿಂದ ಭಗವಂತ ತಾನು ಉಣ್ತಾನೆ ತನ್ನ ಸ್ವಾಕ್ಯರಸವನ್ನು ದೇವತೆಗಳಿಗೆ ಅವರಿಗೆ ಯೋಗ್ಯವಾಗಿರ್ತಕ್ಕಂಥ ಅಪ್ರಾಕೃತ ರಸವನ್ನು ಉಣಿಸ್ತಾನೆ ಜೀವರಿಗೆ ಪ್ರಾಕೃತ ರಸವನ್ನು ಉಣಿಸ್ತಾನೆ ಉಂಡು ಉಣಿಸಿ ಬಿಂಬ ಕ್ರಿಯೆಯಂತೆ ಪ್ರತಿಬಿಂಬ ಕ್ರಿಯೆ ಆಗಬೇಕು ಅಂತ ಮಾಡಿಸ್ತಾನೆ ಆದ್ದರಿಂದ ಕರ್ಮದ ಫಲ ದುಷ್ಕರ್ಮದ ಫಲವನ್ನು ಎಂದೂ ಉಣ್ಣೋದಿಲ್ಲ ಆದ್ದರಿಂದ ನಿರ್ಗತಾಶ ಅನ್ನುವಂಥದ್ದು ಆಸನಲ್ಲಿ ಪ್ರಯೋಗ ಮಾಡಿರುವಂಥದ್ದು ಆದ್ದರಿಂದ ಪರಮಾತ್ಮನಿಗೆ ಸಮವರ್ತಿ ಜೀವರ ಸ್ವರುಪಯೋಗ್ಯತೆಯನ್ನು ಕಿಂಚಿತ್ತೂ ಬದಲಿಸದೆ ಅದಕ್ಕೆ ಅನುಗುಣವಾಗಿ ಅವರಿಂದ ಕರ್ಮಗಳನ್ನು ಮಾಡಿಸ್ತಾನೆ ಅಂತ ಸಮವರ್ತಿಯನ್ನು ಬಿರುದನ್ನು ಶಾಸ್ತ್ರ ಹೇಳ್ತಾ ಇದೆ ಅದರಂತೆ ಪ್ರವೃತ್ತಿಯನ್ನು ಮಾಡ್ತಾನೆ ಅದರಿಂದ ಪರಮಾತ್ಮ ವೈಶಮ್ಯ ನೈರ್ಗುಣ್ಯ ದೋಷರಹಿತನೇ ಆಗಿದ್ದಾನೆ ಗುಣಪರಿಪೂರ್ಣನೇ ಆಗಿದ್ದಾನೆ ಅಂತ ತಿಳಿಸ್ತಾರೆ ಶ್ರೀಕೃಷ್ಣ